ಮೂವತ್ನಾಲ್ಕು ಹೊಸತನ ಯಾಜ್ಞವಲ್ಕಿಯನು ಈಗ ಉದ್ದಾಲಕರಲ್ಲಿದ್ದಾನೆ ಉದ್ದಾಲಕರು ಎಷ್ಟೇ ಆಗಲಿ ನೀನು ಅನ್ನ ಶಿಷ್ಯ ಅನ್ಯ ಶಿಷ್ಯ ಆದ್ದರಿಂದ ನಾನು ನಿನಗೆ ಬೋಧನವನ್ನು ಕೊಡುವುದು ವಿಹಿತವಲ್ಲ ಅದಕ್ಕಾಗಿ ಒಂದು ಕೆಲಸ ಮಾಡು ನೀನು ನಿನಗೆ ಅರ್ಥವಾಗದ ಯಾವ ವಿಷಯವನ್ನಾದರೂ ತೆಗೆದುಕೊಂಡು ಬಾ ಅದನ್ನು ಯಥಾಶಾಸ್ತ್ರ ವಿಚಾರ ಮಾಡೋಣ ಎಂದರು ಯಾಜ್ಞವಲ್ಕಿಯನು ಹೇಳಿದನು ತಾವು ಹೇಳುವುದು ಶಾಸ್ತ್ರಸಮ್ಮತವಾದುದು ಅದರಲ್ಲಿ ಸಂದೇಹವೇನೂ ಇಲ್ಲ ಆದರೆ ತಾವು ಹೇಳಿದಂತೆ ಮಾಡಿದರೆ ಸಮಾನರಾದ ಅಂತೇವಾಸಿಗಳಲ್ಲಿ ದೊರೆಯುವಷ್ಟು ವಿದ್ಯೆ ದೊರೆತೇ ದೊರೆತೀತೆಯೇ ಹೊರತು ಗುರುಗಳಿಂದ ದೊರೆಯುವ ಸಂಪ್ರದಾಯ ಶುದ್ಧವಾದ ಬೀಜ ವಿದ್ಯೆಯೂ ದೊರೆಯುವುದಿಲ್ಲ ಹೇಗೆ ಮಾಡುವುದು ಉದ್ದಾಲಕರು ತಲೆದೂಗಿದರು ನಿಜ ಅದಕ್ಕೆ ಹೀಗೆ ಮಾಡು ಸಂಪ್ರದಾಯವನ್ನು ಗುರುಮುಖವಾಗಿ ಅರಿತುಕೊಳ್ಳುವುದು ಒಂದು ವಿಧ ಹಾಗಾದರೆ ತನಗೆ ಸಮಾನರಾದ ಸಮಾನರಿಂದಲೂ ತನಗಿಂತ ಅಮರರಾದವರಿಂದಲೂ ಕಲಿತದನ್ನು ದೇವತೆಗಳಿಗೆ ಒಪ್ಪಿಸಿ ಅವರಿಂದ ಮುದ್ರೆ ಎತ್ತಿಸಿಕೊಳ್ಳುವುದು ಒಂದು ವಿಧ ಈಗ ನನ್ನ ಶಂಕೆಯು ಮೊದಲಿನ ಮೊದಲಿನದು ಸಾಧ್ಯವಿಲ್ಲವೆಂದು ಹೋಗಲಿ ಎರಡನೇ ಎರಡನೆಯದನ್ನು ಮಾಡು ನನ್ನಲ್ಲಿ ವಿಚಾರ ವಿನಿಮಯದಿಂದ ಪಡೆದುದನ್ನೆಲ್ಲ ದೇವತಾ ಮುದ್ರೆಯತ್ತಿಸಿಕೊಂಡು ಸಂಪ್ರದಾಯ ಶುದ್ಧವನ್ನಾಗಿ ಮಾಡಿಕೊ ಹಿಂದೆ ಮನ್ವಂತರವೊಂದರಲ್ಲಿ ವೇದವೇ ವೇದಗಳಲ್ಲಿ ಕಿಲಗಳಾಗಿ ಹೋದವು ಅವನ್ನು ಸಪ್ತರ್ಷಿಗಳು ತಪಸ್ಸೆಯಿಂದ ಮತ್ತೆ ಸಂಪಾದಿಸಿದರು ನೀನು ಹಾಗೆ ಮಾಡು ನೀನು ಈಗಾಗಲೇ ಪ್ರಾಣದೇವನೊಬ್ಬನನ್ನು ಪ್ರಾಣದೇವನನ್ನು ಅಗ್ನಿದೇವನನ್ನು ಒಲಿಸಿಕೊಂಡಿದ್ದೀಯೇ ಇನ್ನು ಉಳಿದಿರುವುದು ಆದಿತ್ಯನೊಬ್ಬ ಆತನನ್ನು ಅನುಸಂಧಾನ ಮಾಡು ಆತನು ಪ್ರತ್ಯಕ್ಷ ದೇವನು ಬರುಬೇಗ ಆತನನ್ನು ಒಲಿಸಿಕೊ ಆತನ ಮುದ್ರೆಗೆ ಬಿದ್ದರೆ ಅಚೇತನವೂ ಚೇತನವೂ ಆಗುವಾಗುವುದು ಹೌದು ಹಾಗೆಂದರೆ ನಿನಗೆ ಅನುಭವ ಸಿದ್ಧವಾಗಿದೆ ಏನು ಈ ಮಾತು ಹೌದು ನಾನು ಈ ಆಶ್ರಮಕ್ಕೆ ಬರುವುದಕ್ಕೆ ಎರಡು ದಿನ ಮುಂಚೆ ನಮ್ಮ ಹಿಟ್ಟಲ ತೋಟದಲ್ಲಿ ಒಂದಿ ನನ್ನ ಒಂದು ನೆಲಿಯ ಮರವು ಇದ್ದಕ್ಕಿದ್ದ ಇದ್ದಕ್ಕಿದ್ದಂತೆ ಒಣಗಿ ಹೋಯಿತು ನಮ್ಮ ತಾಯಿಯು ಬುಡ್ ಬುಡಕ್ಕೆ ಗೆದ್ದಲು ಹತ್ತಿದೆಯೇನೋ ಎಂದು ಆಳುಗಳನ್ನು ಬಿಟ್ಟು ಅಗಿಸಿ ನೋಡಿದರು ಬುಡದಲ್ಲಿ ಗೆದ್ದಲು ಇರಲಿಲ್ಲ ನಮ್ಮ ತಂದೆಯವರು ಹತ್ತ ಬಂದು ನೋಡಿ ಈ ಮರುಗಿ ಮರವು ಒಣಗಿ ಹೋಗುವುದು ಏಕೋ ತಿಳಿಯುದು ಯಾರಾದರೂ ಮಂತ್ರಸಿದ್ಧರಿದ್ದರೆ ಇದನ್ನು ಪುನರ್ ಪುನರುಜ್ಜೀವಿಸಬಹುದು ಎಂದರು ನಮ್ಮ ತಾಯಿಯು ಅದು ಹೇಗೆ ಎಂದರು ಅವರು ಅಭ್ಯೂಹನಮಂತಗಳು ಎಂದು ಇವೆ ಬಲ್ಲವರು ನೀರನ್ನು ಅಭಿಮಂತ್ರಿಸಿ ಪುರಪ್ರೋಕ್ಷಿಸಿದರೆ ಇದು ಮತ್ತೆ ಚಿಗಿರುವುದು ಎಂದರು ನಾನು ಮಗುಲಿಲ್ಲ ಮಗುಲಲ್ಲಿದ್ದವನನ್ನು ನಾನು ಮಗು ಮಗುಲಲ್ಲಿದ್ದವನು ಅದನ್ನು ಕೇಳಿದೆ ಆ ರಾತ್ರಿ ಯಜ್ಞೇಶ್ವರನನ್ನು ಅನುಸಂಧಾನ ಮಾಡಿ ತಂದೆಯವರ ಮಾತನ್ನು ಹೇಳಿದೆ ಆತನು ನನಕು ಏನು ಮಹರ್ಷಿಗಳಿಗೆ ಆಚೇತನವನ್ನು ಚೇತನಗೊಳಿಸುವ ಹುಚ್ಚು ಎಂದು ಇವೆಲ್ಲ ಕ್ಷುದ್ಧ ಸಿದ್ಧಿಗಳು ಆದರೂ ಅವನ್ನು ಪಡೆದರೆ ತಾನೇ ಮನಸ್ಸು ತಾನು ಹೋಗುತ್ತಿರುವ ದಾರಿಯು ಸರಿಯಾಗಿದೆ ಎಂದು ಸಮಾಧಾನ ಪಟ್ಟುಕೊಳ್ಳುವುದು ಆಗಲಿ ನಾನು ಹೇಳಿದೆ ಎಂದು ಪ್ರಾಣದೇವನನ್ನು ಪ್ರಾರ್ಥಿಸು ಆತನು ಮುಂದಿನದನ್ನು ಹೇಳುತ್ತಾನೆ ಎಂದು ಅಪ್ಪಣೆ ಕೊಟ್ಟು ಅಂತರ್ಧಾನನಾದನು ಉದ್ದಾಲಕರು ಅಗ್ನಿದೇವನು ಯಾಜ್ಞವಲ್ಕೆಯನ್ನು ಯಾಜ್ಞವಲ್ಕೆಯನನ್ನು ಮಹರ್ಷಿ ಎಂದು ಸಂಬೋಧಿಸಿದನೆಂದು ಕೇಳಿದಾಗಲೇ ಜಾಗೃತರಾದರು ಆದರೆ ಆದರೆ ನಡುವೆ ಬಾಯಿ ಹಾಕಿ ಮಾತನಾಡುವುದು ಸರಿಯಿಲ್ಲವೆಂದು ಸುಮ್ನೆ ಸುಮನಿದ್ದರು ಈಗ ಮಾತು ಒಂದು ಘಟ್ಟಕ್ಕೆ ಬಂದಿತೆಂದು ಆ ಮಾತನ್ನು ಎತ್ತಬೇಕು ಎನಿಸಿತು ಮನಸ್ಸಿಗೆ ಆದರೂ ಅದು ಅಷ್ಟು ಪ್ರಧಾನವಾದ ವಿಷಯವಲ್ಲವೆಂದು ಅದನ್ನು ಬಿಟ್ಟು ಆಡುತ್ತಿದ್ದ ಮಾತನ್ನೇ ಮುಂದುವರಿಸಿದರು ಆಮೇಲೆ ಆದರೆ ಮಾತಿನಲ್ಲಿ ಮೊದಲಿಗಿಂತಹ ಈ ಗೌರವವು ಹೆಚ್ಚಾಗಿತ್ತು ಆಗ ಬಾಯಿ ಮಾತಿನಲ್ಲಿ ಸಮಾನರಿಂದವರು ಈಗ ಕಾಯತಃ ಅದನ್ನು ಒಪ್ಪಿಕೊಂಡಿರುವವರು ಒಪ್ಪಿಕೊಂಡಿರುವವರಂತೆ ಮಾತನಾಡಿದರು ಯಾಜ್ಞವಲ್ಕಿಯನ್ನು ಹೇಳಿದೆನು ಅನಂತರ ಯಜ್ಞೇಶ್ವರ ಅಪ್ಪಣೆಯನ್ನು ಅಪ್ಪಣೆಯಂತೆ ಪ್ರಾಣದೇವನನ್ನು ಅನುಸಂಧಾನ ಮಾಡಿದೆನು ಪ್ರಾಣದೇವನ ದರ್ಶನ ಕೊಟ್ಟು ನೀನು ಯಜ್ಞೇಶ್ವರನ ದಯೆಯಿಂದ ಮಹರ್ಷಿಯಾಗಿರುವೆ ನೀನು ಕೋರಿದ್ದುದನ್ನು ಕೊಡಲು ದೇವತೆಗಳು ಸಿದ್ಧರಾಗಿರುವರು ಹಾಗೆಂದು ತೋರಿ ತೋರಿದ್ದು ತೋರಿ ತೋರಿದ್ದುದನ್ನೆಲ್ಲ ಕೋರಬೇಡ ಈಗಿನ ಮಾತು ಕುರಿತು ಹೇಳುವುದು ನಾನು ದೇಹಗತನಾಗಿ ಪ್ರಾಣವೆನಿಸಿಕೊಂಡಿರುವಂತೆ ಈ ಭುವನವೆಲ್ಲವನ್ನೂ ಆವರಿಸುವೆನು ಆದ್ದರಿಂದ ತಿಳಿದವರು ನನಗೆ ಮುಖ್ಯ ಪ್ರಾಣ ಎನ್ನುವರು ಪ್ರಾಣದಿಂದ ಮುಖ್ಯ ಪ್ರಾಣವನ್ನು ಗುರುತಿಸುವುದೇ ಪ್ರಾಣೋಪಾಸನ ನೀನು ನನ್ನನ್ನು ಮುಖ್ಯಪ್ರಾಣನಾಗಿ ಅರ್ಚಿಸಿ ಅಭ್ಯೂಹನ ಮಂತ್ರದಿಂದ ಆ ಮರವನ್ನು ಅಭಿಮಂತ್ರಿಸು ಏನೇನಾಗುವುದು ಎಂಬುದನ್ನು ಗಮನಿಸುವ ಎಂದು ಹೇಳಿ ಅಭ್ಯೂಹನ ಮಂತ್ರವನ್ನು ಉಪದೇಶ ಮಾಡಿದನು ಉದ್ದಾಲಕರು ತಲೆದೂಗಿದರು ಅವರಿಗೆ ಉಪನಯನ ಸಂಸ್ಕಾರವು ನೆನಪಾಯಿತು ಆಗ ಪ್ರಾಣಕ್ಕಾಗಿ ಬ್ರಹ್ಮಚರ್ಯವನ್ನು ಉಪದೇಶಿಸುವವರು ಈತನು ಅದನ್ನು ಸಾಧಿಸಿ ಪ್ರಾಣದವನನ್ನು ಒದಿಸಿಕೊಂಡಿದ್ದಾನೆ ಇಂತಹವನನ್ನು ಬಿಟ್ಟುಕೊಡದ ವಶಂಪಾಯನರು ಕಣ್ಣೀರಿಟ್ಟು ದರಲ್ಲಿ ಏನೇ ಅತಿಶಯ ಹ್ಞೂ ನಮಗೂ ಅದೃಷ್ಟವಿತ್ತು ನಮ್ಮ ಬಳಿಗೆ ಬಂದನು ನಮಗೆ ತಿಳಿದು ತಿಳಿದಿರುವುದನ್ನೆಲ್ಲ ಹೇಳಿ ಈತನನ್ನು ಬ್ರಹ್ಮವಿದ್ವರಿ ವಿದ್ವರಿಷ್ಠನಾಗಿ ರಿಷ್ಠನನ್ನಾಗಿ ಮಾಡಬೇಕು ಎನಿಸಿತು ಬ್ರಹ್ಮವಿದ್ವರಿಷ್ಠ ಆಮೇಲೆ ಬೆಳಗಾದ ಮೇಲೆ ಸೂರ್ಯನು ನುಗ್ಗದಷ್ಟು ಮೇಲಕ್ಕೆ ಬಂದಾಗ ತಾಯಿಯನ್ನು ಕರೆದುಕೊಂಡು ಬಂದು ಅಮ್ಮ ನಿನ್ನ ಅಪ್ಪಣೆಯಾದರೆ ಈ ಮರವು ಮತ್ತೆಚ್ಚಿಗಿರುವುದು ಎಂದೆ ಆಕೆಯು ನನ್ನ ಮಾತನ್ನು ನಂಬಲಾರಳು ನಂಬದಿರಬೇ ನಂಬದಿರಲಾರಳು ಆಗಲಪ್ಪ ನಿನ್ನ ಬಾಯಿ ಹರಕೆಯಿಂದ ನನಗೆ ಅಷ್ಟು ಶಕ್ತಿ ಬರುವುದಾದರೆ ಏಕೆ ಬೆಳೆಯುವುದರಲ್ಲಿ ಈ ಮರವು ಒಚ್ಚಿಗಿರಲಿ ಎಂದಳು ನಾನು ಕೂಡಲೇ ಕಮಂಡಲಿವಿನ ನೀರನ್ನು ತೆಗೆದುಕೊಂಡು ಅಭ್ಯೂಹನ ಮಂತ್ರದಿಂದ ಅಭಿಮಂತ್ರಿಸಿ ಆ ಮರದ ಮೇಲೆ ಚೆಲ್ಲಿ ಉಳಿದ ನೀರನ್ನು ಬುಡಕೆ ಹೋಯ್ದೆ ಉತ್ತರ ಕ್ಷಣದಲ್ಲಿ ಮನಸ್ಸಿಗೆ ಏನೋ ಭಾಸವಾಗಿ ತಲೆ ಎತ್ತಿ ಅಲ್ಲಲೆ ಚಿಗರು ಹೊಡೆಯುವುದು ಕಾಣಿಸಿತು ತಾಯಿಗೆ ತೋರಿಸಿದೆ ಆಕೆಯು ಅದನ್ನು ನಂಬದಾರ್ತೆ ಕಣ್ಮುಚ್ಚಿಕೊಂಡು ಮತ್ತೆ ನೋಡಿದಳು ಆ ವೇಳೆಗೆ ಚಿಗುರು ಚೆನ್ನಾಗಿ ಕೆಂಪಿಗೆ ಕಾಣಿಸಿತು ಓಡಿ ಹೋಗಿ ತಂದೆಯವರನ್ನು ಕರೆದುಕೊಂಡು ಬಂದಳು ಅವರು ನೋಡಿ ಇದು ಯಾರ ಕೈ ಎಂದು ಆಕೆಯು ನನ್ನನ್ನು ತೋರಿಸಿದಳು ಅವರು ವಿಸ್ಮಿತರಾಗಿ ಹೇಗೆ ಮಾಡಿದಿ ಮಂತ್ರ ಎಂದು ಕಂಡು ಅವರಿಗೆ ನಡೆದು ಎಲ್ಲವನ್ನೂ ಹೇಳಿ ನೀವು ನಿನ್ನೆ ಅಭ್ಯೂಹನ ಮಂತ್ರವೆಂದು ಹೇಳಿದಿರಿ ಅದರಿಂದ ಇದೆಲ್ಲಾಯಿತು ಎಂದು ಅವರು ತಲೆ ತಲೆ ತೊಗುತ್ತಾ ಆಲಂಬಿ ವೀರಪುತ್ರನನ್ನು ಪಡೆದು ವಂಶವನ್ನು ಉದ್ದಾರ ಮಾಡಿದೆ ಎಂದು ಆಕೆಯನ್ನು ಅಭಿನಂದಿಸಿ ಅಯ್ಯ ನೀನು ಮಹರ್ಷಿ ತುಲ್ಯನಾದೆ ಇನ್ನು ನಾವು ನಿನಗೆ ಏನಿದ್ದರೋ ಸ್ಮಾರಕರೇ ಹೊರತು ಶಿಕ್ಷಕರಾಗುವಂತಿಲ್ಲ ಮುಂದೇನು ಮಾಡಬೇಕು ಎನ್ನುವುದನ್ನು ಇನ್ನು ಮೇಲೆ ದೇವತೆಗಳಿಂದ ತಿಳಿದು ಕೃತಾರ್ಥನಾಗು ಆದರೆ ಈಗೋ ನನಗೆ ಒಂದು ವರವನ್ನು ಕೊಡು ನಮ್ಮದು ಕರ್ಮಠರ ವಂಶ ಈ ವಂಶದ ಸ್ವತ್ತು ಸತ್ಕರ್ಮ ಅದನ್ನು ಬಿಡಬೇಡ ಅಲ್ಲಿಂದ ಮುಂದಕ್ಕೆ ಹೋದರೆ ನಾವು ತಡೆಯಲಾರೆ ಹೋಗು ನಾನು ಬೇಡವೆನ್ನುವುದಿಲ್ಲ ಆದರೆ ಕರ್ಮವನ್ನು ಆದಷ್ಟು ಬಿಡಬೇಡ ಅದು ನನಗೆ ಕೊಡುವವರ ಆಗಬಹುದಷ್ಟೇ ನನಗೆ ಅವರ ವಾಣಿಯನ್ನು ಕೇಳಿ ಕಣ್ಣು ತುಂಬ ನೀರು ಬಂದು ಅವರಿಗೆ ನಮಸ್ಕಾರ ಮಾಡಿ ಕಣ್ಮಗಳೆಲ್ಲ ಸಾಂಗವಾಗುವವರೆಗೂ ನಾನು ಬ್ರಹ್ಮವಿದ್ಯೆಗೆ ಹೋಗುವುದಿಲ್ಲ ಈ ಮಾತುಗಳು ದೇವತೆಗಳು ನಡೆಸಿಕೊಡಲಿ ಎಂದು ಕೈಮುಗಿದೆ ಉದ್ದಾಲಕರು ಆಶ್ಚರ್ಯಪಟ್ಟರು ಹಿಂದಿನ ಕಾಲದ ಮಹರ್ಷಿಯೊಬ್ಬನು ತಮ್ಮ ಸ್ವ ಕುಳಿತು ಮಾತನಾಡುತ್ತಿರುವಂತೆ ಭಾಸವಾಯಿತು ಆದರೂ ಇದಕ್ಕೆ ಕುಳಿಸಿರುವವನು ವಯೋಮಾನದಿಂದ ಚಿಕ್ಕವನೆಂದು ಅದನ್ನು ಬಿಟ್ಟುಕೊಡದೆ ಹೇಳಿದರು ಹಾಗಾದರೆ ತಂದೆಯವರಿಗೆ ಮಾತುಕೊಟ್ಟಿದ್ದೀಯೇ ಹೌದು ಆದರೆ ಅದಕ್ಕೆ ಏನು ಮಾಡಬೇಕೆಂದು ತಿಳಿಯೋದು ಈಗ ಪ್ರಚಾರದಲ್ಲಿ ಪ್ರ ಪ್ರಚಾರದಲ್ಲಿರುವ ಯಜುರ್ವೇದವನ್ನು ಆ ದಿನ ಪ್ರತಿಜ್ಞೆ ಮಾಡಿದ್ದೆ ಮಾಡಿದೆ ಸಂಹಿತೆಯೇ ಇಲ್ಲವೆಂದ ಮೇಲೆ ಇನ್ನು ಬ್ರಾಹ್ಮವೆಲ್ಲೇ ಬ್ರಾಹ್ಮವೆಲ್ಲಿಯದು ಸಂಹಿತ ಬ್ರಾಹ್ಮಣಗಳೆರಡು ಇಲ್ಲವಾದ ಮೇಲೆ ಇನ್ನು ಉಪನಿಷತ್ತು ಎಲ್ಲಿಯದು ಇದೇ ಚಿಂತೆಯಾಗಿದೆ ಯೋಚಿಸಬೇಡ ಆ ಸಂಹಿತ ಬ್ರಾಹ್ಮಣಗಳೆರಡನ್ನೂ ಬಿಡುವುದು ಒಲಿದಿರುವ ಯಜ್ಞೇಶ್ವರನ ಯಜ್ಞೇಶ್ವರ ಪ್ರಾಣದೇವರ ದೇಹದಿಂದ ಇನ್ನೊಂದು ಜೊತೆ ಸಂಹಿತಾ ಬ್ರಾಹ್ಮಣಗಳನ್ನು ಪಡೆ ಉಪನಿಷತ್ತು ಯಾರ ಸ್ವತ್ತು ಅಲ್ಲ ಅದನ್ನು ಯಾರಿಂದ ಯಾರಿಂದಲಾದರೂ ಪರಿಗ್ರಹಿಸಬಹುದು ಹಾಗೆಂದರೆ ಸಂಹಿತೆಯ ಮಂತ್ರಗಳು ಅದರ ಅರ್ಥವು ಅರ್ಥವನ್ನು ಹೇಳುವ ಬ್ರಾಹ್ಮಣ ಎರಡನ್ನೂ ಹೊಸದಾಗಿ ಪಡೆಯುವುದು ಎಂದೇ ತಾವು ಹೇಳುತ್ತಿರುವುದು ಹೌದು ಆಗಲೇ ಹೇಳಿದನಲ್ಲ ನೀನು ದೇವತೆಗಳಿಂದ ಪಡೆದುಕೊಳ್ಳಲು ಯತ್ನಿಸು ಆಗ ಅದು ಹೊಸತಾಗುವುದು ಈ ದಿನ ಹೊತ್ತಾಯಿತು ಮತ್ತೆ ಈ ವಿಷಯವನ್ನು ತೆಗೆದುಕೊಳ್ಳೋಣ ಯಾಜ್ಞವಲ್ಕಿಯನು ಅಪ್ಪಣೆಯೆಂದು ಎದ್ದನು ನಮಸ್ಕಾರ ಮಾಡಿ ಹೊರಟನು ಉದ್ದಾಲಕರು ಬಾಕ್ಯವಾಗಿ ಆತನ ನಮಸ್ಕಾರವನ್ನು ಗ್ರಹಿಸಿ ಅಂತ ತಾವೂ ಅವನಿಗೆ ನಮಸ್ಕಾರ ಮಾಡಿದರು